If we are feeling lost at this moment, we might be feeling alone. What is an uncertain event in our life? Hello everyone, my name is Aruban Sissina. Welcome to the Bhanuvarath Sanchik. Welcome to the Bhanuvarath Sanchik. How do you say this feeling? How do you say this feeling? ಆದರೂ ಈ ಫೀಲಿಂಗ್ನ ನ್ಯಾವಿಗೇಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಐ ವಾಸ್ ಸೋ ಕ್ಯೂರಿಯಸ್ ಆ್ಯಂಡ್ ಇದನ್ನು ಗೂಗಲ್ ಮಾಡೋದಕ್ಕೆ ಶುರು ಮಾಡಿದೆ ವೈ ಡು ವಿ ಫೀಲ್ ದಿಸ್ ವೇ ಅಂತ ಒಂಟಿತನ ಈಸ್ ಒನ್ ಆಫ್ ದ ರೀಸನ್ ನಾವು ಈ ತರಹ ಫೀಲ್ ಮಾಡೋದಕ್ಕೆ ಒಂ ತನದ ಬಗ್ಗೆ ಒಂದು ಪೇಪರ್ ಅನ್ನು ಓದ್ತದೆ ಗ್ರೇಟ್ ಪೇಪರ್ ಸಖತ್ತಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಒಂಟಿತನದ ಲಕ್ಷಣಗಳು ಮತ್ತು ಅದರ ಪರಿಣಾಮಗಳ ಬಗ್ಗೆ ಒಂಡರ್ಫುಲ್ ಆಗಿ ವಿಸ್ತರಿಸ್ತಾ ಹೋಗ್ತಾರೆ ಶಿಕಾಗೋ ಯೂನಿವರ್ಸಿಟಿಯ ಲೂಯೀಸ್ ಮತ್ತು ಜಾನ್ ಈ ಪೇಪರ್ ಅನ್ನ ಪ್ರೆಸೆಂಟ್ ಮಾಡಿದ್ದಾರೆ ಆ ಲಿಂಕ್ನ ನಿಮಗೆ ಶೋ ನೋಟ್ಸ್ ನಲ್ಲಿ ಪೇಸ್ಟ್ ಮಾಡ್ತೀನಿ ಐ ಹೈಲಿ ರೆಕಮೆಂಡ್ ಯು ಟು ರೀಡ್ ದೈಟ್ ಇಟ್ಸ್ ಅ ಕ್ವೆಶನ್ ಟೈಮ್ how many of you have felt i don't know munde en maadbeku what next what to do with my life how um, i mean how do i move on anta ansirate well let me tell a story to you 2019 2020 nanna life alli major events kalayitu nanage thumba hatravada odana kalkonde family alli baala change saitu tande job change maartta idru ಇಟ್ ವಾಸ್ ಅ ರಫ್ ಟೈಮ್ ಲಾಕ್ಡೌನ್ ಶುರುವಾಯಿತು ಒಂದಿಗನ ಕಾಡೋದಕ್ಕೆ ಶುರುವಾಗಿತ್ತು ಆಗ್ಲೇ ಮುಂದೆ ನಪ್ಪ ಕತೆ ಅಂತ ಕೂತ್ಕೊಂಡಿದ್ದು ನಾನು ಆ ಟೈಮ್ನಲ್ಲೇ ಹೊಸ ವರ್ಕಿಂಗ್ ಸ್ಟೈಲ್ಗೆ ಅಡ್ಜಸ್ಟ್ ಆಗ್ತಾ ವರ್ಕ್ ಫ್ರಮ್ ಹೋಮ್ ಮಾಡೋದನ್ನ ಕಲಿತಾ ಇರ್ಬೇಕಾದ್ರೆ ನನ್ನ ಮ್ಯಾನೇಜರ್ ನನ್ನ ಫೇವ್ರೆಟ್ ಮ್ಯಾನೇಜರ್ ಆದ್ರೂ Let me explain ಸ್ಟಾರ್ಟಿಂಗ್ನಲ್ಲಿ ರಿಮೋಟ್ ಆಗಿ ಕೆಲಸ ಮಾಡೋದು ತುಂಬಾ ಚಾಲೆಂಜಿಂಗ್ ಆಗಿತ್ತು ಫಸ್ಟ್ ಶಿಫ್ಟು ಲಾಸ್ಟ್ ಶಿಫ್ಟೋ, ಯಾವಾಗ ಫೋನ್ ಮಾಡಿದ್ರು ಪಿಕಪ್ ಮಾಡಿ ಸಪೋರ್ಟ್ ಕೊಡ್ತಾ ಆ ಒಂದು ಒಳ್ಳೆ ಕಂಫರ್ಟಬಲ್ ವಾತಾವರಣ ಕ್ರಿಯೇಟ್ ಮಾಡಿದ್ದು ಆ ವ್ಯಕ್ತಿ ಶೌಟ್ಔಟ್ ಹೆಮ್ಮೆ ಎಲ್ಲ ಚೆನ್ನಾಗೇ ಇರಬೇಕಾದ್ರೆ ಜೊತೆಗೆ ನನ್ನ ಫೇವ್ರೆಟ್ ಕೊಲೀಗ್ಸ್ ಕೂಡ ಜಾಬನ್ನು ಚೇಂಜ್ ಮಾಡಿ ಮುಂದಕ್ಕೆ ಹೊರಟೋದ್ರು ನಾನು ಆಗಲೇ ಹೋಗ್ಬಿಡ್ಬೋದಿತ್ತು ಬಟ್ ಐ ಡೋಂಟ್ ನೋ ಆಗಲೇ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಅನ್ನು ಕಂಡಿದ್ದೆ ತುಂಬಾ ಲೋನ್ಲಿ ಫೀಲ್ ಮಾಡ್ತಿದೆ ಅನ್ಕಂಫರ್ಟಬಲ್ ಕೂಡ ಆಗಿದೆ ಮೆತ್ತಿಗೆ ಎಲ್ಲವನ್ನು ಬ್ಯಾಕ್ ಆನ್ ಟ್ರ್ಯಾಕ್ ಹೀಗೆ ತರಬೇಕಾದ್ರೆ ನನ್ನ ಫೇವ್ರೆಟ್ ಮ್ಯಾನೇಜರ್ ಕೂಡ ಇನ್ನೊಂದು ಪ್ರಾಸೆಸ್ಗೆ ಟ್ರೈನ್ ಆಗಿ ಹೊರಟೋಗ್ತಾರೆ ವೆಲ್ ಐ ಫೀಲ್ ಲಾಸ್ಟ್ ಅಗೇನ್ ಇಷ್ಟು ದಿನಗಳ ಕಾಲ ಇಷ್ಟು ಹತ್ತಿರ ಇದ್ದವರು ಇನ್ಕ್ಲೂಡಿಂಗ್ ಮೈ ಫೇವ್ರೆಟ್ ಕೊಲೀಗ್ಸ್ ಸಡನ್ನಾಗಿ ವ್ಯಾನಿಷ್ ಆಗ್ತಾರೆ ಅಂತಂದರೆ ಲೈಫ್ ಇಸ್ ಪ್ರಿಟಿ ಅನ್ಸರ್ ಏನು ಅನಿಸುತ್ತೆ ಅಲ್ಲ ಹಲೋ ಫ್ಯಾಮಿಲಿ ಅನ್ನಿಸ್ತಾ ಇದೆಯಾ ವೆಲ್ ಯು ಆರ್ ನಾಟ್ ಅ ಈಗ ಐ ವಾಂಟ್ ಟು ಬ್ರಿಂಗ್ ಯೋರ್ ನೋಟಸ್ ಟು ಮೈ ರಿಸರ್ಚ್ ನಾವು ಕಳೆದು ಹೋಗಿದ್ದೀವಿ ಅನ್ನೋ ಫೀಲಿಂಗನ್ನ ಫೀಲ್ ಮಾಡಬೇಕಾದ್ರೆ ಅದನ್ನು ಹೇಗೆ ಡೀಲ್ ಮಾಡೋದು ಅಂತ ನೋಡ್ತಾ ಹೋಗೋಣ ನಮ್ಮ ತಾಯಿ ಒಂದು ಮಾತು ಹೇಳ್ತಾ ಇರ್ತಾರೆ ಕ್ಲಾರಿಟಿ ಇಟ್ಕೊಂಡು ಕೆಲಸ ಮಾಡಬೇಕು ನಮ್ಮ Decisions ಕತ್ತಿಮದಂಗೆ ಇರಬೇಕು ಅಂತ ವೆಲ್ ಎಸ್ ಆರ್ ಅನ್ನೋದು ನಮಗೆ ಗೊತ್ತಿರಬೇಕು ತುಂಬಾ ಜನರಿಕ್ಕಾಗಿ ಅನ್ನಿಸ್ತಾ ಇದ್ರು ದೀಸ್ ಸೆಂಟೆನ್ಸಸ್ ಹ್ಯಾಸ್ ಅ ಪ್ರೊಫೌಂಡ್ ಮೀನಿಂಗ್ ಇನ್ ಇಟ್ ಆ ಪ್ರೊಫೌಂಡ್ ಪರ್ಸ್ಪೆಕ್ಟಿವ್ ಅನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ವಿ ಹ್ಯಾವ್ ಟು ಡಿಗ್ ಡೀಪ್ ಆ್ಯಂಡ್ ಡೈವ್ ಇನ್ ನಮ್ಮನ್ನ ನಾವು ಕಳ್ಕೊಂಡ್ಬಿಟ್ಟಿದೀವಿ ಅನ್ನೋ ಫೀಲಿಂಗ್ ಅನ್ನ ಡೀಲ್ ಮಾಡಬೇಕಾದ್ರೆ ಎರಡು ಇಂಪಾರ್ಟೆಂಟ್ ಸ್ಟ್ರಾಟಜಿಗಳನ್ನು ಅಪ್ಲೈ ಮಾಡೋದು ತುಂಬಾ ಅಗತ್ಯ ವೆಲ್ ಲೆಟ್ಸ್ ಲರ್ನ್ ಅಬೌಟ್ ದ್ಯಾಟ್ ಸ್ಟ್ರಾಟಜಿ ನಂಬರ್ 1. ಕ್ಲಾರಿಟಿ ಆಫ್ ಥಾಟ್ಸ್ ಆಗಲೇ ಹೇಳ್ದಂಗೆ ನಮ್ಮ ಡಿಸಿಷನ್ಸಲ್ಲಿ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಆ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ಯಾಕಿದ್ದೀವಿ ಏನಾಯಿತು ನಾವು ಈ ತರಹದ ಫೀಲಿಂಗಲ್ಲಿ ಇರೋದಕ್ಕೆ ಏನು ಕಾರಣ ಯಾರ ಕಾರಣ ಅನ್ನೋದನ್ನು ನಾವು ವಿ ಹವ್ ಡಿಕ್ ಡೀಪ್ ಇನ್ ಅದರಿಂದ ಅಥವಾ ಅವರಿಂದ ಹೇಗೆ ಅಥವಾ ಯಾಕೆ ಈ ತರಹದ ಫೀಲಿಂಗನ್ನ ನಾವು ಫೀಲ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡ್ತಾ ಬರೋಣ ಐ ರಿಕ್ವೆಸ್ಟ್ ಯು ಟು ಟೇಕ್ ಅ ಪೆನ್ ಎಮ್ ಪೇಪರ್ ಹ್ಯಾಂಡಲ್ ವಿತ್ ಯು ಆ್ಯಂಡ್ ರೈಟ್ ದೀಸ್ ಕ್ವೆಶನ್ಸ್ ಮೇ ಯು ಕ್ಯಾನ್ ಕೆಟ್ ಅ ಕ್ಲಿಯರ್ ಕಟ್ ಐಡಿಯಾ ಪ್ರಾಬಬ್ಲಿ ಒಂದು ಕ್ಲಿಯರ್ ಕಟ್ ಮನಸ್ಥಿತಿಗೆ ನಾವು ಬರ್ಬೋದು ಸ್ಟ್ರಾಟಜಿ ನಂಬರ್ ಎರಡು ನಾವು ಪರ್ಸ್ಪೆಕ್ಟಿವನ್ನು ಚೇಂಜ್ ಮಾಡೋದು ಎಂಪತಿ ಅನ್ನೋಟರ್ಮ್ ಎಂಪತಿ ಅನ್ನೋದ್ರ ಬಗ್ಗೆ ಒಂದು ಸ್ಪೆಕ್ಟ್ಯಾಕ್ಯುಲರ್ ಎಪಿಸೋಡ್ನ ಈಗ ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿದ್ದೀನಿ ಆ ಲಿಂಕನ್ನು ನಿಮಗೆ ಶೋ ನೋಟ್ಸಲ್ಲಿ ಡ್ರಾಪ್ ಮಾಡ್ತೀನಿ ಯು ಕೆನ್ ಆಲ್ವೇಸ್ ರೆಫರ್ ದ್ಯಾಟ್ ಹೋಪ್ಫುಲಿ ಈ ಎರಡು ಸ್ಟ್ರಾಟಜಿ ಕಡೆಗೆ ನಿಮ್ಮ ಗಮನಾನ ಈ ಸ್ಪೆಕ್ಟ್ಯಾಕ್ಯುಲರ್ ಸಂಡೆಗೆ ಸೀಮಿತ ಇಡ್ತೀರಾ ಅಂತ ನಾನು ಭಾವಿಸ್ತೀನಿ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಹ್ಯಾಪಿ ಸಂಡೇ ಥ್ಯಾಂಕ್ ಯು ಸೋ ಮಚ್ ಅರ್ಪನ್ ಸಸಿಯ ಪಾಡ್ಕಾಸ್ಟನ್ನು ಚೂಸ್ ಮಾಡಿದ್ದಕ್ಕೆ ನಾನು ರಜಸ್ ಮತ್ತೆ ಸಿಗೋಣ